بسم الله الرحمن الرحيم परमदयामयेनो करुनानिधियु आदा अल्लाहना नाम अद인다 इदश शम्सु कुइरत वइदन नजूमु कदरस वइद अलजीबालु सुइरत सूर्यो सुत्तलपडवागा नक्षत्रेगलु चदरीविडवागा पर्वतगळु चलिसलपडवागा वइद अलनैशारु अत्लत वइदन नूहूश हुशिरत ಮತ್ತು ಹತ್ತು ತಿಂಗಳ ಗರ್ಭಿಣಿ ಒಂಟೆಗಳನ್ನು ಅವುಗಳ ಪಾಡಿಗೆ ಬಿಟ್ಟು ಬಿಡಲಾಗುವಾಗ ವನ್ಯ ಮರ್ಗಗಳೆಲ್ಲ ಒಂದೆಡೆ ಸೇರಿಸಲ್ಪಡುವಾಗ ಸಮುದ್ರಗಳನ್ನು ಕೆರಳಿಸಿ ಬಿಡಲಾಗುವಾಗ ಪ್ರಾಣಗಳನ್ನು ಶರೀರಗಳೊಂದಿಗೆ ಜೋಡಿಸಿ ಬಿಡಲಾಗುವಾಗ ಜೀವಂತ ಹೂಳಲ್ಪಟ್ಟ ಹೆಣ್ಣು ಮಗುವಿನೊಡನೆ ಕೇಳಲಾಗುವಾಗ ಯಾವ ತಪ್ಪಿಗಾಗಿ ಅವಳನ್ನು ಕೊಲ್ಲಲಾಯಿತು ಎಂದು ಕರ್ಮ ಪತ್ರಗಳು ತೆರೆಯಲ್ಪಡುವಾಗ ಆಕಾಶದ ತೆರೆಯು ಸರಿಸಲ್ಪಡುವಾಗ ನರಕವು ಬುಗಿಲೇಳಿಸಲ್ಪಡುವಾಗ ಮತ್ತು ಸ್ವರ್ಗವು ಹತ್ತಿರ ತರಲ್ಪಡುವಾಗ ಪ್ರತಿಯೊಬ್ಬನಿಗೂ ತಾನೇನು ತಂದಿರುವೆನೆಂದು ತಿಳಿದು ಬಿಡುವುದು ಜವಾರಿ ಹಾಗಲ್ಲ ನಾನು ಆಣೆ ಹಾಕುತ್ತೇನೆ ಮರಳುವ ಹಾಗೂ ಮರೆಯಾಗುವ ತಾರೆಗಳ ಒಲ್ಲಿರಿ ಮತ್ತು ರಾತ್ರಿಯ ಅದು ತೆರಳಿದಾಗ ಮತ್ತು ಮುಂಜಾನೆಯ ಅದು ಉಸಿರಾಡಿದಾಗ ಇನ್ನ ಹೂಲ ಕೌಲು ಇದು ನಿಜಕ್ಕೂ ಒಬ್ಬ ಸನ್ಮಾನ್ಯ ದೂತನ ಮಾತಾಗಿದೆ ಅವನು ಮಹಾಶಕ್ತಿಶಾಲಿ ವಿಶ್ವ ಸಿಂಹಾಸನದ ಒಡೆಯನ ಬಳಿ ಉನ್ನತ ಸ್ಥಾನವುಳ್ಳವನು ಅಲ್ಲಿ ಅವನ ಆದೇಶವನ್ನು ಪಾಲಿಸಲಾಗುತ್ತದೆ ಅವನು ವಿಶ್ವಾಸಾರ್ಹನಾಗಿರುತ್ತಾನೆ ಮತ್ತು ಮಕ್ಕವಾಸಿಗಳೇ ನಿಮ್ಮ ಸಂಗಾತಿ ಹುಚ್ಚನಲ್ಲ ಅವರು ಆ ದೂತನನ್ನು ಪ್ರಕಾಶಮಯ ದಿಗಂತದಲ್ಲಿ ಕಂಡಿದ್ದಾರೆ ಮತ್ತು ಅವರು ಪರೋಕ್ಷದ ವಿಷಯದಲ್ಲಿ ಜಿಪುಣರಲ್ಲ ೌಲಿ ಶೈಕೀಮ ಐ ನಗೂನ್ ಮತ್ತು ಇದು ಯಾವುದೇ ಬಹಿಷ್ಕೃತ ಶೈತಾನನ ಮಾತಲ್ಲ ಇನ್ನು ನೀ ವ್ಯತ್ಯಾಸ ಆಗುತ್ತಿರುವಿರಿ ಇನ್ಹುವ ಇಲ್ಲ ದಿ ಖುಲ್ ಇಲ್ಲ ನೀಂ ಐ ಸಖಿ ಇದಂತೂ ಸಮಸ್ತ ಲೋಕದವರಿಗೊಂದು ಉಪದೇಶವಾಗಿರುತ್ತದೆ ನಿಮ್ಮ ಪೈಕಿ ಸನ್ಮಾರ್ಗದಲ್ಲಿ ನಡೆಯಲಿಚ್ಚಿಸುವ ಪ್ರತಿಯೊಬ್ಬನಿಗೆ ಸರ್ವ ಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನು ಇಚ್ಛಿಸದೆ ನಿಮ್ಮ ಇಚ್ಛೆಯಿಂದ ಏನೂ ಆಗುವುದಿಲ್ಲ